ಓರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ವಿದ್ಯೇಶ್ವರ ಸಂಹಿತೆ ಒಂದನೆಯದು ಎರಡನೆಯದು ರುದ್ರ ಸಂಹಿತೆ ಅದರಲ್ಲಿ ಸೃಷ್ಟಿಖಂಡ ಎರಡನೇದರಲ್ಲಿ ರುದ್ರ ಸಂಹಿತೆಯಲ್ಲಿ ಅದರಲ್ಲಿ ಈಗಾಗಲೇ ಹತ್ತನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಇದರಲ್ಲಿ ಆಯುಷ್ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ ತ್ರಿಮೂರ್ತಿಗಳ ಅಂದರೆ ಸಾವಿರ ಚತುರ ಬ್ರಹ್ಮನ ಒಂದು ಹಗಲು ಸಾವಿರ ಚತುರಯುಗಗಳಿಗೆ ಬ್ರಹ್ಮನ ಒಂದು ರಾತ್ರಿ ಇಂತಹ ಹಗಲು ರಾತ್ರಿಗಳು ಸೇರಿ ಒಂದು ದಿನ ಅಂದರೆ ಎರಡು ಸಾವಿರ ಚತುರ್ ಒಂದು ದಿನ ಬ್ರಹ್ಮನಿಗೆ ಅಂತಹ ಮೂವತ್ತು ದಿನಗಳು ಸೇರಿದರೆ ಒಂದು ಮಾಸ ಬ್ರಹ್ಮನ ಒಂದು ಮಾಸ ಒಂದು ತಿಂಗಳು ಅಂತಹ ಮುನ್ನೂರ ಅರುವತ್ತು ದಿನಗಳು ಸೇರಿದರೆ ಬ್ರಹ್ಮನ ಒಂದು ವರ್ಷ ಅಂತಹ ನೂರು ವರ್ಷಗಳು ಬ್ರಹ್ಮನ ಆಯುಷ್ ಪ್ರಮಾಣ ಅಂಥೇಳಿ ಹಾಗೆ ಅಂತಹ ಬ್ರಹ್ಮನ ಒಂದು ವರ್ಷದ ಅವಧಿ ವಿಷ್ಣುವಿಗೆ ಒಂದು ಹಗಲು ಅಷ್ಟೇ ಅವಧಿ ಒಂದು ರಾತ್ರಿ ಹಾಗಾಗಿ ಬ್ರಹ್ಮನ ಎರಡು ವರ್ಷ ಅಂತ ಹೇಳಿದರೆ ವಿಷ್ಣುವಿಗೆ ಒಂದು ದಿನ ಆಗ್ತದೆ ಒಂದು ಹಗಲು ರಾತ್ರಿ ಈ ಈ ಮಾನದಲ್ಲಿ ಈ ಎಳತಿಯಲ್ಲಿ ಮುನ್ನೂರ ಅರವತ್ತು ದಿನಗಳಾದಾಗ ಒಂದು ವರ್ಷ ವಿಷ್ಣುವಿಗೆ ಅಂತಹ ವರ್ಷಗಳು ನೂರಾದಾಗ ವಿಷ್ಣುವಿನ ಆಯುಷ್ ಪ್ರಮಾಣ ಅದು ಆಯುಸ್ಸು ಹಾಗೇ ವಿಷ್ಣುವಿನ ಒಂದು ವರ್ಷ ರುದ್ರನಿಗೆ ಹಗಲು ಅದೇ ವಿಷ್ಣುವಿನ ಒಂದು ವರ್ಷ ರುದ್ರನಿಗೆ ರಾತ್ರಿ ಹೀಗೆ ವಿಷ್ಣುವಿನ ಎರಡು ವರ್ಷ ಆಯುಸ್ಸು ರುದ್ರನಿಗೆ ಒಂದು ದಿನ ಆಗ್ತದೆ ಇಂತಹ ದಿನಗಳು ಮುನ್ನೂರ ಗೊತ್ತಾದಾಗ ರುದ್ರನಿಗೆ ಒಂದು ವರ್ಷ ಅಂತಹ ನೂರು ವರ್ಷಗಳು ಕಳೆದಾಗ ರುದ್ರನ ಸದಾಶಿವನ ಮುಖದಿಂದ ಹೊರಟಂತಹ ಸದಾಶಿವನ ಯಾವುದು ಉಚ್ಛಸಿತ ವಕ್ತರಿ ಸದಾಶಿವ ಸಮದ್ಭವಂ ಸದಾಶಿವನ ಮುಖದಲ್ಲಿ ಉಚ್ಛ್ವಾಸ ಅಂದರೆ ಉಸಿರು ತೆಕ್ಕುವಂಥದ್ದು ಯಾವುದಿದೆಯೋ ಆ ಉಸಿರು ತೆಕ್ಕುವಂಥ ಸಮಯದಲ್ಲಿ ಪುರುಷ ರೂಪದಿಂದ ಹರನು ಇರ್ತಾನೆ ರುದ್ರ ಅಂದರೆ ನೂರು ವರ್ಷ ಸಮಯ ಅದು ಉಚ್ಛಾಸ ಕಾಲ ಅಂತ ಸದಾಶಿವನಂತೆ ಇನ್ನಷ್ಟೇ ಅವಧಿ ನೂರು ವರ್ಷ ಕಾಲ ಯಾರ ರುದ್ರನ ನೂರು ವರ್ಷ ಕಾಲ ಅದು ಸದಾಶಿವನ ಸದಾಶಿವ ಅಂತ ಹೇಳಿ ಪರಬ್ರಹ್ಮ ಮೂಲ ತತ್ವ ಎಲ್ಲ ಶಕ್ತಿಗಳ ಮೂಲ ತತ್ವ ಯಾವುದಿದೆ ಆ ಪರಮಾತ್ಮ ತತ್ವ ಅಥವಾ ಭಗವತ್ ತತ್ವ ಮೂಲ ಶಕ್ತಿ ಏನಿದೆ ಅದು ಹೀಗೆ ಅದು ಸೃಷ್ಟಿಕಾರ ಇರ್ತದೆ ಯಾವುದು ಪರಮಾತ್ಮನ ಉಚ್ಛ್ವಾಸ ಕಾಲ ಉಸಿರು ತೆಕ್ಕುವಂಥ ಕಾಲ ಅದು ನೂರು ವರ್ಷ ರುದ್ರನ ಇನ್ನೂ ನೂರು ರುದ್ರನ ನೂರು ವರ್ಷ ಮುಗಿದಾಗ ನಿಶ್ವಾಸ ಕಾಲ ಪರಮಾತ್ಮನ ಮೂಲ ಪರಮಾತ್ಮನ ಅಥವಾ ನಿಶ್ವಾಸ ಉಸಿರು ಹೊರಗೆ ಬಿಡತಕ್ಕಂಥ ಕಾಲ ಅಂದರೆ ಅದು ಪ್ರಳಯ ಕಾಲ ಹೀಗೆ ಉಸಿರು ತೆಗೊಳ್ಳುವಂಥ ಸೃಷ್ಟಿಕಾಲ ಮೂಲ ಪರಮಾತ್ಮ ಉಸಿರು ಬಿಟ್ಟರೆ ಅದು ಬಳಿಕ ಆ ಥರ ನಿಶ್ವಾಸವಿರುವವರೆಗೂ ನಿಶ್ವಾಸೋಧ್ವಸಿತಾನಾಂಚರ್ವೇಶಾಮ ದೇಹಿನಾಂ ಬ್ರಹ್ಮವಿಷ್ಣು ಹರಾಣಾಂಚ ಗಂಧರ್ವೋರಗ ರಕ್ಷಸ ಹಾಗೆ ಮುಂದೆ ಬರ್ತದೆ ಅಂದರೆ ನಿಶ್ವಾಸವಿರುವವರೆಗೂ ಆ ಹರ ಅಥವಾ ರುದ್ರ ಶಕ್ತಿಯಲ್ಲಿ ಅಡಕವಾಗಿರ್ತಾನೆ ಮೂಲ ಶಕ್ತಿಯಲ್ಲಿ ಅಡಕವಾಗಿ ಇರ್ತಾನೆ ಹ್ಞೂ ಉಸಿರು ಬಿಡ್ತಾ ಸಮಯದಲ್ಲಿ ಅಂದರೆ ಉಸಿರು ಬಿಟ್ಟದಂದರೆ ಪ್ರಾಣ ಹೋಯಿತು ಅಂತ ಅರ್ಥ ಅಂದರೆ ನಮ್ಮ ಮಾನವ ಲೆಕ್ಕಾಚಾರದಲ್ಲಿ ಉಸಿರು ಬಿಟ್ಟ ಅಂತ ಹೇಳಿದರೆ ಅಂದರೆ ಆವಾಗ ಅದು ಪ್ರಳಯಕಾಲ ಆಗಿರ್ತದೆ ಮಹಾಪ್ರಳಯ ಕಾಲ ಆ ನೂರು ವರ್ಷಗಳ ಅವಧಿ ಆ ರುದ್ರನ ನೂರು ವರ್ಷಗಳ ಅವಧಿಯಲ್ಲಿ ಅಂದರೆ ಆ ಪರಮಾತ್ಮನ ನಿಶ್ವಾಸ ಕಾಲ ಒಂದು ನಿಶ್ವಾಸಕಾಲ ಅಲ್ಲಿ ರುದ್ರ ಮೂಲ ಶಕ್ತಿಯಲ್ಲಿ ಐಕ್ಯವಾಗಿ ಇರ್ತಾನೆ ಆಮೇಲೆ ಮುಂದೆ ಹೇಳ್ತಾರೆ ಓ ಸುರಶ್ರೇಷ್ಠರೇ ಏಕವಿಂಶ ಸಹಸ್ರಾಣಿ ಶತೈಷ್ಮಿಶ್ ಶತಾ ಚ ಅಹೋರಾತ್ರೀ ಚೋಕ್ತಾನಿ ಪ್ರಮಾಣ ಸುರಸಪ್ತಮ ದೇವತೆಗಳಲ್ಲಿ ಶ್ರೇಷ್ಠರಾದಂಥ ಬ್ರಹ್ಮವಿಷ್ಣುಗಳೇ ರುದ್ರರೇ ಬ್ರಹ್ಮವಿಷ್ಣು ರುದ್ರರೇ ಎಲ್ಲ ಪ್ರಾಣಿಗಳಿಗೂ ಅಂದರೆ ಸರ್ವಾಮಿವ ದೇಹಿನಾಂ ದೇಹ ಇರತಕ್ಕಂಥವರೆಲ್ಲ ದೇಹಿಗಳು ಪ್ರಾಣಿ ಇರ್ತಕ್ಕಂಥವರೆಲ್ಲ ಪ್ರಾಣಿಗಳು ಹೀಗೆ ಎಲ್ಲ ಪ್ರಾಣಿಗಳಿಗೂ ಬ್ರಹ್ಮ ವಿಷ್ಣು ಮಹೇಶ್ವರರು ಬ್ರಹ್ಮ ವಿಷ್ಣು ಹರಾಣಾಂಚ ಗಂಧರ್ವೋರ ರಕ್ಷಸಾಮ್ ಗಂಧರ್ವರು ನಾ ಉರಗರು ಅಥವಾ ನಾಗರು ರಕ್ಷಸಾಂ ರಾಕ್ಷಸರು ಇವರೆಲ್ಲರಿಗೂ ಏಕವಿಂಶ ಸಹಸ್ರಾಣಿ ಶತೋರಾತ್ರ ಚೋಕ್ತ ಪ್ರಮು ಸುರಸತ್ತಸ ಉಚ್ಛ್ವಾಸಗಳು ಇಪ್ಪತ್ತೊಂದು ಸಾವಿರದ ಆರ್ನೂರು ನಡೆದಾಗ ಏಕವಿಂಶಸಹಸಿ ಶತ ಶತ ಶೈಡ್ ಅಂದರೆ ಆರುನೂರು ಏಕವಿಂಶಸ್ರಾ ಶತೈಷಿ ಶತನ ಚರುನೂರು ನೂರುಗಳು ಸೇರಿ ಅಂತೇಳಿ ಗಳು ಸಾವಿರಗಳು ಆರುನೂರು ಎನ್ನುತಕ್ಕಂಥ ನೂರರ ಕಟ್ಟು ಹೀಗಂದರೆ ಇಪ್ಪತ್ತೊಂದು ಸಾವಿರದ ಆರುನೂರು ಉಸಿರಾಟಗಳು ಶ್ವಾಸೋಚ್ಛ್ವಾಸಗಳು ನಿಶ್ವಾಸ ಉಚ್ಛ್ವಾಸಗಳು ನಡೆದರೆ ಅಹೋರಾತ್ರಿ ಚೋಕ್ತಾನಿ ಪ್ರಮಾಣ ಅವರ ಒಂದು ಅಹೋರಾತ್ರ ಒಂದು ಹಗಲು ರಾತ್ರಿ ಒಂದು ದಿನ ಅಂಥೇಳಿ ಅನ್ನಿಸಲ್ಪಡ್ತೀವಿ ಇಲ್ಲಿ ದಿನ ಅಂಥೇಳಿ ನಾನು ಕನ್ನಡದಲ್ಲಿ ಹೇಳಿದ್ದೆ ದಿನ ಅಂದರೆ ಹಗಲು ಅಂತಲ್ಲ ಈಗ ನಾನು ಹೇಳಿದ್ದೆ ಅಂದರೆ ಅಹೋರಾತ್ರ ಅಂತೇಳಿ ಸರಿಯಾದ ಶಬ್ದ ಅದಕ್ಕೆ ಒಂದು ಹಗಲು ರಾತ್ರಿ ಆಗ್ತದೆ ಅಂತ ಯಾರಿಗೆ ಬ್ರಹ್ಮ ವಿಷ್ಣು ಎಲ್ಲ ಪ್ರಾಣಿಗಳಿಗೂ ಸರ್ವೇಷಾಮ ದೇಹಿನ ಎಲ್ಲ ದೇಹವಂತರಿಗೂ ಇವರೆಲ್ಲರೂ ದೇಹಿಗಳು ಅಂತೇಳಿ ಹೇಳುವಂಥದ್ದು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರು ಗಂಧರ್ವರು ನಾಗರು ರಾಕ್ಷಸರು ಎಲ್ಲರಿಗೂ ಕೂಡ ಇಪ್ಪತ್ತೊಂದು ಸಲ ಶ್ ನಿಶ್ವಾಸ ಉಚ್ಾಸ ಆಗ್ತದೆ ಅಂತ ಒಂದು ಅಹೋರಾತ್ರಿಯಲ್ಲಿ ಅವರ ಒಂದೊಂದು ಅಹೋರಾತ್ರಿಯಲ್ಲಿ ಹಾಗಾಗಿ ಇದೇ ರೀತಿಯಾಗಿ ಅವರ ಅಳಿಬೇಕು ಹಾಗಾಗಿ ನೋಡಿ ಅಲ್ಲಿ ಉಚ್ಛ್ವಾಸ ನಿಶ್ವಾಸದ ಬಗ್ಗೆ ಬಂದದ್ದು ಆಯುಷ್ ಆಯುಷ್ ಪ್ರಮಾಣದಲ್ಲಿ ಹಾಗಾಗಿ ಅಂದರೆ ಬ್ರಹ್ಮ ಬ್ರಹ್ಮನ ಒಂದು ವರ್ಷ ಆದಾಗ ವಿಷ್ಣುವಿನ ಒಂದು ಉಚ್ಛಾಸ ಬ್ರಹ್ಮನ ಮತ್ತೊಂದು ವರ್ಷ ಆದಾಗ ವಿಷ್ಣುವಿನ ನಿಶ್ವಾಸ ಅಂದರೆ ಆ ಶ್ವಾಸದ ಅಳತೆಯಲ್ಲಿ ಎಷ್ಟು ಸಲ ಆಗ್ತದೆ ಶ್ವಾಸ ಸಂಖ್ಯೆ ಅದರಲ್ಲಿ ಆಯುಷ್ ಪ್ರಮಾಣ ಅಂತ ಹಾಗಾಗಿ ಬಹುದೀರ್ಘ ಶ್ವಾಸ ಇರತಕ್ಕಂಥವ್ರಿಗೆ ಬಹುದೀರ್ಘಾಯುಷ ಇರ್ತದೆ ಅದೇ ಈ ದೀರ್ಘಾಯುಷ್ಯದ ಒಳಗುಟ್ಟು ಪ್ರಾಣಾಯಾಮದ ರಹಸ್ಯ ಪ್ರಾಣಾಯಾಮ ಯಾಕೆ ಪ್ರಾಣ ಅಂದರೆ ವಾಯು ಎನ್ನತಕ್ಕಂಥ ಅರ್ಥ ಉಸಿರು ಆ ಉಸಿರನ್ನು ಆಯಾಮ ನಿಯಮನ ನಿಯಂತ್ರಣ ಮಾಡುವಂಥದ್ದು ಉಸಿರಿನ ವೇಗ ಗತಿ ಇದನ್ನು ಆ ವಿದ್ಯೆಯೇ ಪ್ರಾಣಾಯಾಮ ವಿದ್ಯೆ ಪತಂಜಲಿ ಮುನಿಗಳ ಅಷ್ಟಾಂಗ ಯೋಗದಲ್ಲಿ ಒಂದು ಹಂತ ಅದು ಯಮ ನಿಯಮ ಆಸನ ಪ್ರಾಣಾಯಾಮ ಅಂಥೇಳಿ ನಾಲ್ಕನೇದು ಆಮೇಲೆ ಧಾರಣಾ ಧ್ಯಾನ ಯಮ ನಿಯಮ ಆಸನ ಪ್ರಾಣಾಯಾಮ ಅಂತೇಳಿ ನಾಲ್ಕು ಹಂತಗಳಾಗ್ತದೆ ಧಾರಣ ಧ್ಯಾನ ಸಮಾಧಿ ಅಂತ ಬರ್ತದೆ ಪ್ರಾಣಾಯಾಮ ಆದ ಮೇಲೆ ಪ್ರತ್ಯಾಹಾರ ಬರ್ತದೆ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತೇಳಿ ಅಷ್ಟ ಅಂಗಗಳು ಅಷ್ಟಾಂಗ ಯೋಗ ಪತಂಜಲಿ ಮುನಿಗಳ ಹಾಗೆ ಇಲ್ಲಿ ಏನಾಯ್ತದೆ ಅಂದರೆ ಈ ರೀತಿಯಾಗಿ ಆಯುಸ್ಸನ್ನು ಅಳಿಯಬೇಕು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ನಮ್ಮ ಆಯಸು ಹೇಗೆ ಎಳೆಯಲ್ಪಡ್ತದೆ ಒಂದು ಅಹೋರಾತ್ರಿಯಲ್ಲಿ ನಮ್ಮ ಉಸಿರಾಟದ ವೇಗ ಎಷ್ಟಿದೆ ಅದರ ಮೇಲೆ ಉಸಿರಾಟದ ಸಂಖ್ಯೆ ಎಷ್ಟಿದೆ ಷಡ್ಬಿರುಚ್ಛಾಸ ನಿಚ್ಛ್ವಾ ಷಡ್ ಫಲಮೇಕಂ ಪ್ರವರ್ತಿತ ಘಟೀ ಷಷ್ಟಿ ಫಲ ಪ್ರೋಕ್ತ ದಿನಂ ನಿಶಾ ಅಂದರೆ ಆರು ಸಲ ಉಚ್ಛ್ವಾಸ ನಿಶ್ವಾಸಗಳು ನಡೆಯುವಷ್ಟು ಕಾಲವು ಒಂದು ಫಲ ಅನ್ನತಕ್ಕಂಥ ಒಂದು ಕಾಲದ ಪ್ರಮಾಣ ಅವರವರಿಗೆ ಅವರವರ ಉಚ್ಛ್ವಾಸ ನಿಶ್ವಾಸಗಳ ಲೆಕ್ಕದಲ್ಲಿ ಆ ಫಲಗಳು ಅರುವತ್ತಾದಾಗ ಘಟಿ ಷಷ್ಟಿ ಫಲ ಪ್ರೋಕ್ತ ಒಂದು ಗಳಿಗೆ ಆಗ್ತದೆ ಸಾಷಷ್ಟ್ಯಾಚ ದಿನಂ ನಿಶಾ ಆ ಗಳಿಗೆಗಳು ಅರುವತ್ತಾದಾಗ ಹಗಲು ರಾತ್ರಿ ಸೇರಿದಂತಹ ಒಂದು ದಿವಸ ದಿವಸವೆನಿಸುವುದು ರಾತ್ರಿ ಒಂದು ಅಂದರೆ ಆರು ಸಲ ಉಚ್ಛ್ವಾಸ ನಿಶ್ವಾಸಗಳು ನಡೆಯುವಷ್ಟು ಕಾಲ ಒಂದು ಫಲ ಪ್ರತಿಯೊಂದು ಜೀವಿಗೂ ಕೂಡ ಅಂದರೆ ವ್ಯತ್ಯಾಸ ಇರ್ತದೆ ಆ ಕಾಲ ಆಯ ಉಸಿರಾಟದ ವೇಗದ ಮೇಲೆ ನಿಧಾನ ಉಸಿರಾಟ ಸ್ವಲ್ಪ ದೀರ್ಘ ಇರ್ಬೋದು ಆ ಕಾಲ ಆ ಫಲಗಳು ಅರುವತ್ತಾದಾಗ ಅಂದರೆ ಅರುವತ್ತು ಫಲಗಳಿಗೆ ಒಂದು ಗಳಿಗೆ ಆರು ಉಚ್ಛ್ವಾಸ ನಿಶ್ವಾಸಗಳಿಗೆ ಒಂದು ಫಲ ಅರುವತ್ತು ಫಲಗಳಿಗೆ ಒಂದು ಗಳಿಗೆ ಅರುವತ್ತು ಗಳಿಗೆಗಳಿಗೆ ಒಂದು ಅಹಗಲು ರಾತ್ರಿ ಅಹೋರಾತ್ರಿ ಒಂದು ದಿವಸ ಆಯಾ ಜೀವಿಗೆ ಹಾಗಾಗಿ ಸೂರ್ಯೋದಯ ಸೂರ್ಯಾಸ್ತದಲ್ಲೆಲ್ಲ ಆಯುಷ್ ಪ್ರಮಾಣದ ದಿನ ಲೆಕ್ಕಾಚಾರ ಆಗುವಂಥದ್ದು ದಿವಸ ಈ ರೀತಿಯಲ್ಲಿ ಆರು ಶ್ವಾಸೋಚ್ಛ್ವಾಸ ಆಯಾ ಜೀವಿಗೆ ಯಾವಾಗ ಆಗ್ತದೋ ಆ ಕಾಲಕ್ಕೆ ಒಂದು ಫಲ ಅಂತೇಳಿ ಆ ಜೀವಿಗೆ ಆಗ್ತದೆ ಅದು ಅಂತಹ ಫಲಗಳು ಸೇರಿದರೆ ಆ ಜೀವಿಗೆ ಒಂದು ಗಳಿಗೆ ಆಗ್ತದೆ ಅಂತಹ ಗಳಿಗೆಗಳು ಸೇರಿ ಆಗುವಾಗ ಪ್ರಾಣಿಗೆ ದೇಹಿಗೆ ಅದು ಹಗಲು ರಾತ್ರಿ ಸೇರಿದಂತಹ ಒಂದು ದಿವಸ ಅಂಥೇಳಿ ಆಗ್ತದೆ ನಿಶ್ವಾಸೋಚ್ಛ್ವಾಸಿತಾನಾಂಚ ಪರಿಸಂಖ್ಯಾ ನ ವಿದ್ಯತೆ ಸದಾಶಿವ ಸಮತ್ಥಾನಮೇತಸ್ಮ ಏತಸ್ಮಾತ್ ಸೋಕ್ಷಯ ಸ್ಮೃತ ಈ ರೀತಿಯಾಗಿ ಅಂದರೆ ಸದಾಶಿವನ ಮುಖದಿಂದ ಹೊರಡ್ತಕ್ಕಂತಹ ನಿಶ್ವಾಸೋಚ್ಛ್ವಾಸಗಳಿಗೆ ತುದಿ ಮೊದಲೇ ಇಲ್ಲ ಸದಾಶಿವ ಸಮತ್ಥಾನಮತಸ್ಮಾತ್ ಸಹ ಅಕ್ಷಯ ಸ್ಮೃತ ಅದು ಅಕ್ಷಯ ಅದನ್ನು ಎಣಿಸಲು ಅಸಾಧ್ಯ ಆದ ಕಾರಣವೇ ಅದು ಆತನು ಅಕ್ಷಯ ನಾಶರಹಿತನು ಅಂತೇಳಿ ಎನಿಸಿದ್ದಾನೆ ಯಾಕಂದರೆ ನಾವೀಗಾಗಲೇ ಹೇಳಿದ ಹಾಗೆ ಅಷ್ಟು ದೀರ್ಘವಾದದ್ದು ನಾವು ಬ್ರಹ್ಮ ವಿಷ್ಣು ಹೇಳಿದ ಆಮೇಲೆ ಸದಾಶಿವ ಅಂತೇಳಿ ಹೇಳಿದ್ದೆವು ಅಂದರೆ ಮೂಲ ಪರಮಾತ್ಮ ಅಂತೇಳಿ ಹೇಳುವಂಥದ್ದು ಇಲ್ಲಿ ಸದಾಶಿವ ಅಂತೇಳಿ ಹೇಳಿದರೆ ಪರಬ್ರಹ್ಮ ಪರಮಾತ್ಮ ಅಂತೇಳಿ ಯಾವುದನ್ನು ವೇದಾಂತಗಳು ಹೇಳ್ತವೋ ವೇದ ಉಪನಿಷತ್ತುಗಳು ಹೇಳ್ತವೋ ತದ್ವಾಚ್ಯನಾದ ಯಾವ ಪರಬ್ರಹ್ಮ ಪರಂ ಅಂತ ಹೇಳ್ತವೋ ಅದೇ ಪರತತ್ವವನ್ನು ಇಲ್ಲಿ ಸದಾಶಿವ ಅಂಥೇಳಿ ಶಿವಪುರಾಣದಲ್ಲಿ ಹೇಳ್ತಾರೆ ಹಾಗೆ ಅವನ ಮುಖದಿಂದ ಹೊರತಕ್ಕಂಥ ನಿಶ್ವಾಸ ಉಚ್ಛಾಸಗಳ ಅದಕ್ಕೆ ತುದಿ ಮೊದಲೇ ಇಲ್ಲ ಅದನ್ನು ಇಣಿಸ್ಲಿಕ್ಕೆ ಅಸಾಧ್ಯ ಯಾಕಂದರೆ ಅಷ್ಟು ದೀರ್ಘವಾದದ್ದು ಒಂದು ಶ್ವಾಸ ಅಂತೇಳಿ ಒಂದು ಉಚ್ಛಾಸ ಅಂತ ಹೇಳಿದರೆ ಅದು ಪೂರ್ತಿ ಸೃಷ್ಟಿಕಾಲ ಇರ್ತದೆ ಅಂದರೆ ರುದ್ರನ ನೂರು ವರ್ಷ ಆಗಿರ್ತದೆ ಒಂದು ನಿಶ್ವಾಸ ಅಂತ ಹೇಳಿದರೆ ಅದು ಪೂರ್ತಿ ಪ್ರಳಯ ಕಾಲ ಇರ್ತದೆ ರುದ್ರನ ಲೆಕ್ಕದ ಚಾರದಲ್ಲಿ ಇನ್ನೊಂದು ನೂರು ವರ್ಷ ಆಗಿರ್ತದೆ ಹಾಗೆ ಆ ರುದ್ರನ ಒಂದು ದಿವಸ ಹೇಗಾಗ್ತದೆ ವಿಷ್ಣುವಿನ ಒಂದು ವರ್ಷ ಮತ್ತು ಒಂದು ರುದ್ರ ವಿಷ್ಣುವಿನ ಎರಡು ವರ್ಷ ಅಂದರೆ ರುದ್ರನಿಗೆ ಒಂದು ದಿವಸ ಒಂದು ಅಹೋರಾತ್ರಿ ಆ ವಿಷ್ಣುವಿನ ಒಂದು ದಿವಸ ಹೇಗಾಗ್ತದೆ ಬ್ರಹ್ಮನ ಎರಡು ವರ್ಷಗಳಿಗೆ ಒಂದು ಅಹೋರಾತ್ರಿ ವಿಷ್ಣುವಿಗೆ ಒಂದು ವರ್ಷ ಆಗಲು ಒಂದು ವರ್ಷ ರಾತ್ರಿ ಬ್ರಹ್ಮನಿಗೆ ಒಂದು ವರ್ಷ ಆಗುವಾಗ ವಿಷ್ಣುವಿಗೆ ಒಂದು ಹಗಲಾಗ್ತದೆ ಹೀಗೆ ಅಷ್ಟು ದೀರ್ಘವಾದಂತಹ ಒಂದು ಅಂದರೆ ಒಂದು ಕಾಲಮಾನಗಳು ಈ ರೀತಿ ನಡೀತದೆ ಅಂತೇಳಿ ಇತ್ತ ತ್ರಕ್ಷಣೀಯ ಮನೆಯ ತಾವತ್ ಸೃಷ್ಟೇ ಕಾರ್ಯ ವೈ ಕರ್ತವ್ಯ ವಿವಿಧೈರ್ಗುಣೈ ಈ ರೀತಿಯಾಗಿ ಇಂ ತ್ರಕ್ಷಣೀಯ ಮಮ್ಞೆಯ ನನ್ನ ಪ್ರಪಣೆ ಮಮ್ಮ ಆಜ್ಞೆಯ ನಿನ್ನ ಸ್ವರುಪ ಸಂರಕ್ಷ ತಾವತ್ ಸೃಷ್ಟೇ ಕಾರ್ಯ ವೈ ಕರ್ತವ್ಯ ವಿವಿಧೈ ನಾನಾ ವಿಧವಾದ ಗುಣಗಳ ಸಹಕಾರದಿಂದ ಸೃಷ್ಟಿಕಾರ್ಯವನ್ನು ನೆರವೇರಿಸಬೇಕು ಬ್ರಹ್ಮೋವಾಚ ಇತ್ಯಾಕರ್ಣ್ಯವಶಂಭೋರ್ಮಯಾಚ ಭಗವಾನ್ ಹರಿ ಪ್ರಣಿಪತ್ಯ ಚ ವಿಶ್ವೇಶಂ ಪ್ರಾಹಮಂದತರಂ ವಶೀ ಹೀಗೆ ನನ್ನೊಡನೆ ಮಹಾತ್ಮಾದ ಆ ವಿಷ್ಣು ಶಿವನ ನುಡಿಯನ್ನು ಆಲಿಸಿ ಇತಿ ಆಕರ್ಣ್ಯ ಕೇಳಿ ನೋಡಿ ಕರ್ಣ ಎನ್ನತಕ್ಕಂಥದ್ದು ಶಬ ಕಿವಿ ಅಂಥೇಳಿ ಆಕರ್ಣ್ಯ ಅಂದರೆ ಕೇಳಿ ಅಂಥೇಳಿ ಕಿವಿಯ ಕೆಲಸ ಕೇಳುವಂಥದ್ದು ಶಂಭೋ ವಚ ಶಂಭುವಿನ ಮಾತನ್ನು ಕೇಳಿ ಮಯಾಚ ಚ ಹರಿಹಿ ನನ್ನೊಂದಿಗೆ ಭಗವಂತನಾದ ಹರಿಯು ಕೇಳಿ ಸೂರ್ಯ ಶಿವನ ನುಡಿಯನ್ನು ಆಲಿಸಿ ಪ್ರಣಿಪತ್ಯ ಚ ವಿಶ್ವೇಶ್ ಪ್ರಣಿಪತ್ಯ ನಮಸ್ಕರಿಸಿ ಪ್ರಾಹ ಮಂದತರಂ ವಶೀ ಸಕಲ ಲೋಕವನ್ನು ತನ್ನೆಡೆಗೆ ಸೆಳೆಯಬಲ್ಲ ಶಕ್ತಿ ಉಳ್ಳಂತಹ ವಶೀ ಎನಿಸಲ್ಪಟ್ಟಂತಹ ಆ ವಿಷ್ಣುವು ಮೆಲ್ಲ ಮೆಲ್ಲನ್ನು ಹೇಳತೊಡಗಿದ ಅಂದರೆ ನಾವು ದೊಡ್ಡವ್ರತ್ರ ಮಾತಾಡುವಾಗ ಉಗ್ರವಾಗಿ ಮಾತಾಡಬಾರ್ದು ಗಟ್ಟಿಯಾಗಿ ಹ್ಞೂ ಬಹಳ ವಿನಯದಿಂದ ವಿನೀತ ಭಾವದಿಂದ ನಾವು ಮಾತಾಡಬೇಕೆನ್ನುವಂತಹ ಒಂದು ಇಲ್ಲಿ ಸೂಚನೆ ಇದೆ ಅದರ ಬಗ್ಗೆ ಯಾವ ರೀತಿ ಇರಬೇಕೆನ್ನೋ ಬಗ್ಗೆ ನಾವು ಇಲ್ಲಿ ಅದನ್ನು ಕಾಣಬೋದು ಮಂದಸ್ವರದಲ್ಲಿ ಹೇಳ್ತಾನೆ ಮೆದುವಾಗಿ ಶಂಕರ್ರೂಯತ ವಿಷ್ಣುರುಚ ಶಂಕರಶ್ರೂಯತೃಪ ಸಿಂಧು ಜಗತ್ಪತಿತತ್ ಕರಿಷ್ಯಾದಾಶಾನುಗ ಓ ಕರುೇ ಕೃಪಾ ಸಿಂಧುಯೇ ಕೃಪಸಾಗೇ ಸಿಂಧೂಂದ್ರಿ ಸಾಗರ ಬಿಂದೂ ಸಣ್ಣದು ಸಿಂಧೂಂದ್ರನಂತವ ಜಗತ್ಪತಿ ಜಗನ್ನಥನೆ ಶಂಕರಣೇ ಶೂಯತ ಕೇಳು ಏನು ಸರ್ವೇತತ್ ಕರಿಷ್ಯಾಿ ಭವದಾಜ್ಞಾ ವಶಾನ್ಕ ನಿನ್ನ ಅಪ್ಪಣಿನ ಎಲ್ಲಷ್ಟು ಮೀರದೆ ನೀನು ಹೇಳಿದೆಲ್ಲವನ್ನು ಮಾಡ್ತೇನೆ ಇದನ್ನು ಕೇಳು ಮಮಧ್ಯೇಯ ಸದಾ ತ್ವಚ ಭವಿಷ್ಯಸಿ ನ್ಯಥ ಸರ್ವಸಾಮರ್ಥ್ಯಂ ಲಬ್ಧಂಚ ಇವ ಪುರಾಮಯ ನಾನು ಯಾವಾಗಲೂ ನಿನ್ನನ್ನು ಧ್ಯಾನಿಸುತ್ತಾ ಇರುವಂತೆಯೇ ಆಗಬೇಕೇ ಹೊರತು ಮತ್ತು ಬೇರೆ ಅಲ್ಲ ಸದಾ ನಿನ್ನ ಧ್ಯಾನ ನನಗೆ ಇರಲಿ ಬೇರೆ ಯಾವ ಧ್ಯಾನವೂ ಇಲ್ಲದಿರಲಿ ಮನಸ್ಸಿನಲ್ಲಿ ಸರ್ವಸಾಮರ್ಥ್ಯಂ ಲಬ್ಧಂ ಚ ಇವ ಪುರಾಮಯ ಹಿಂದೆ ನಿನ್ನ ಅನುಗ್ರಹದಿಂದ ನಿನ್ನ ಸಾಮರ್ಥ್ಯವೆಲ್ಲವನ್ನೂ ಮೊದಲೇ ನಾನು ಪಡ್ಕೊಂಡಿದ್ದೇನೆ ಕ್ಷಣ ಮಾತ್ರಮಪಿ ಸ್ವಾಮಿನ್ ತವ ಧ್ಯ ಪರಂ ಚೇತಸೋ ದೂರತೋ ನೈವ ಸಂಗಚ್ಛತು ಕದಾಚನ ಪುನಃ ಕೇಳುವಂಥದ್ದು ಇದನ್ನೇ ನೋಡಿ ವಿಷ್ಣು ಇಲ್ಲಿ ಸ್ವಾಮಿಯೇ ನಿನ್ನ ಶ್ರೇಷ್ಠವಾದ ಧ್ಯಾನವು ಎಂದೆಂದಿಗೂ ನನ್ನ ಮನಸ್ಸಿನಿಂದ ಕ್ಷಣ ಮಾತ್ರವೂ ಕದಲದಿರಲಿ ದೂರವಾಗದಿರಲಿ ಸ್ವಾಮಿಯೇ ಅಂಥೇಳಿ ಪರಮಾತ್ಮ ಮೂರು ಪರಮಾತ್ಮ ಹತ್ರ ಕೇಳ್ತಾನೆ ಮಮ ಭಕ್ತಯಸ್ವಾಮಿನ್ ತವ ನಿಂದಾಂ ಕರಿಷ್ಯತಿ ತಸ ವೈ ನಿರಯೇ ವಾಸ ಪ್ರಯಚ್ಛ ನಿ ಧ್ರುವಂ ಓ ಪ್ರಭುವೆ ನನ್ನ ಭಕ್ತನಾದವನು ವೈಷ್ಣವನು ವಿಷ್ಣು ಭಕ್ತ ಯಾವನು ನಿನ್ನ ನಿಂದೆಯನ್ನು ಮಾಡ್ತಾನೋ ಶಂಕರನ ಶಿವನ ಶಂಭುವಿನ ಪರಮಾತ್ಮನ ಮೂಲ ಸದಾಶಿವನ ನಿಂದೆಯನ್ನು ಮಾಡ್ತಾನೋ ಅವನಿಗೆ ನರಕವಾಸವನ್ನು ಖಂಡಿತವಾಗಿಯೂ ವಿಧಾಯಕವನ್ನಾಗಿ ಮಾಡು ಇವನು ಕೂಡ ಹೇಳ್ತಾನೆ ವಿಷ್ಣು ಕೂಡ ಹೇಗೆ ನಿನ್ನೆ ನಾವು ಶಿವನ ಹೇಳಿದ್ದನ್ನು ಕೇಳಿದ್ದೆವು ಪರಮ ಶೈವನು ವಿಷ್ಣುವನ್ನು ನಿಂದಿಸಿದರೆ ಅವನಿಗೂ ನರಕ ಶಾಶ್ವತ ಅಂತೇಳಿ ಹೇಳಿದ್ದಾನು ಅದೇ ರೀತಿಯಲ್ಲಿ ಪರಮ ವೈಷ್ಣವನು ಶಿವನನ ನಿಂದಿಸಿದರೆ ಕೂಡ ಅದೇ ಪರಿಸ್ಥಿತಿ ಬರಲಿ ಅಂತೇಳಿ ಕೇಳ್ತಾನೆ ವಿಷ್ಣು ತ್ ಯೋ ಭತ್ ಸ್ವಾನ್ ಮಮ ಪ್ರಿಯತರೋ ಹಿ ಸಹ ಏಯ್ಯೋ ವಿಜಾ ನಾತಿ ಮುಕ್ತಿರ್ನ ದುರ್ಲಭ ಓ ನಾಥನೇ ಸ್ವಾಮಿನ್ ಯಾವನು ನಿನ್ನ ಭಕ್ತಾನೋ ತ್ವಕ್ತ ಭವೇತ್ ಸ್ವಾಮಿನ್ ಮಮ್ಮ ಪ್ರಿಯತರೋ ಹಿ ಸಹ ಆತನು ನನಗೆ ವಿಜಾನಾತಿ ಪ್ರೀತಿಪಾತನಾಗಿರ್ತಾನೆ ಏ ಯಾರು ಈ ರೀತಿಯಾಗಿ ತಿಳ್ಕೊಳ್ತಾನೋ ತಸ ಮುಕ್ತಿ ನ ಅವನಿಗೆ ಮುಕ್ತಿಯು ಕಷ್ಟವಿಲ್ಲ ದುರ್ಲಭವಲ್ಲ ಲಭಿಸುವುದಕ್ಕೆ ಕಷ್ಟ ಇಲ್ಲ ಅಂತೇಳಿ ದುರ್ಲಭವಲ್ಲ ನೂರ್ಲಭ ಅಂತೇಳಿ ಹಾಗಾಗಿ ನಾವು ಶಿವವಿಷ್ಣುಗಳಲ್ಲಿ ಭೇದವನ್ನು ಈಣಿಸಬಾರ್ದು ಯಾವಾತನು ಪರಮ ವಿಷ್ಣು ಭಕ್ತನಾಗಿದ್ದಾನೋ ಆತನು ಶಿವನ ಭಕ್ತನು ಅಂತೇಳಿ ತಿಳಿಯಬೇಕು ಶಿವನ ಭಕ್ತನೂ ಹೌದು ಅಂಥೇಳಿ ಯಾವನು ಪರಮ ಶಿವಭಕ್ತನು ಅವನನ್ನು ವಿಶ್ ಆತನು ದೈವಭಕ್ತ ಅಂಥೇಳಿ ಆದರೆ ಆಯಿತು ದೇವರ ಭಕ್ತ ಅಂಥೇಳಿ ಆದರೆ ಅವನು ಆ ಪರಗತಿಯನ್ನು ಹೊಂದುತ್ತಾನೆ ಆಯಾ ಸ್ವರೂಪವನ್ನೇ ಹೊಂದುತ್ತಾನೆ ಅವನಿಗೆ ಯಾವ ಸ್ವರೂಪ ಇಷ್ಟವೋ ಆ ಸ್ವರೂಪ ಆ ಸ್ವರೂಪಕ್ಕೆ ಭಿನ್ನತೆ ಇಲ್ಲ ಇನ್ನೊಂದು ಸ್ವರೂಪದಿಂದ ಕೇವಲ ಪ್ರತ್ಯಕ್ಷ ಅಥವಾ ಯಾವಹಾರಿಕ ಭಿನ್ನತೆ ಇರುವುದೇ ವಿನಃ ಪಾರಮಾರ್ಥಿಕವಾಗಿ ಎಲ್ಲ ಅವೆರಡು ಕೂಡ ಅಥವಾ ಎಲ್ಲ ತತ್ವಗಳು ಕೂಡ ಒಂದೇ ಪರತತ್ವದ ಸ್ವರೂಪ ವಿವಿಧ ಸ್ವರೂಪಗಳು ಅಂತೇಳಿ ಹಾಗಾಗಿ ಇದು ತಾರತಮ್ಯದ ವಿಚಾರ ಇಲ್ಲ ಇಲ್ಲಿ ಎಲ್ಲ ಒಂದೇ ಪರತತ್ವ ಮೂಲ ಪರಮಾತ್ಮನ ಆವಿರ್ಭಾವಗಳು ಅಂತೇಳಿ ಇಲ್ಲಿ ಹೇಳ್ತದೆ ತಾರತಮ್ಯ ತತ್ವ ಇಲ್ಲ ಇಲ್ಲಿ ಅದ್ವೈತತ್ವ ತತ್ವ ಇಲ್ಲಿ ಪರಮ ವೈಷ್ಣವನಿಗೂ ಇಲ್ಲಿ ಹೇಳ್ತದೆ ಅಂದರೆ ಪರಮ ವೈಷ್ಣವನಾದವನು ಕೂಡ ಪರಮ ಶೈವನೆಂದೇ ತಿಳಿಬೇಕು ಪರಮಶೈವನಾದವನನ್ನು ಪರಮ ವೈಷ್ಣವಿನಿಂದ ತಿಳಿಬೇಕು ಅವರು ಕೂಡ ಹಾಗೆ ತಿಳಿಬೇಕು ಆ ಪರಮ ವೈಷ್ಣವರು ಕೂಡ ತಾವು ಶಿವನನ್ನು ಕನಿಷ್ಠ ಅಂತ ತಿಳಿಬಾರ್ದು ಎರಡನೇ ಸ್ಥಾನದ ಮೂರನೇ ಸ್ಥಾನ ಅಥವಾ ಎಷ್ಟೋ ಐದಾರನೇ ಸ್ಥಾನದ ದೇವತೆ ಅಂತ ತಿಳಿಬಾರ್ದು ಹಾಗೇ ಪರಮ ಶೈವರು ಕೂಡ ವಿಷ್ಣುವು ವಿಷ್ಣುವಿಗೆ ನಂತರದ ಸ್ಥಾನವನ್ನು ಕೊಡಬಾರ್ದು ಅಭೇದವನ್ನು ಎಣಿಸಬೇಕು ಅದೇ ಮೂಲ ತತ್ವ ಮೋಕ್ಷವನ್ನು ಪಡೆಯಲಿಕ್ಕೆ ವಿಶಾಲವಾದಂತಹ ದೃಷ್ಟಿ ಪರಿಪೂರ್ಣ ದೃಷ್ಟಿ ಅದೇ ಎಲ್ಲ ಅದರ ಮೂಲ ಸ್ವರೂಪ ಒಂದೇ ಎಲ್ಲ ವ್ಯಾವಹಾರಿಕವಾಗಿ ಬೇರೆ ಬೇರೆ ಕಂಡು ಎಲ್ಲದರ ಅಂತಸತ್ವ ಒಂದೇ ಅಂತ ತಿಳಿಯಬೇಕು ಏಕಾಂಶದ ವಿಪ್ರಾ ಬಹುದಾ ಒಂದೇ ಸತ್ತೆಯನ್ನು ಅಸ್ತಿತ್ವವನ್ನು ಜ್ಞಾನಿಗಳು ಭಿನ್ನ ಭಿನ್ನವಾಗಿ ಹೇಳ್ತಾರೆ ಮಹಿಮಾಚ ಮದೀಯೊದ್ಯ ವರ್ಧಿತೋ ಭವತಾ ಧ್ರುವಂ ಕದಾಚಿಗುಣ್ ಅಗುಣಶ್ಚವ ಜಾತೆ ಜಾಯತೇ ಕ್ಷಮ್ಯತಾಮಿತಿ ನಿನ್ನ ಕೃಪೆಯಿಂದ ಈಗ ನನ್ನ ಮಹಿಮೆಯು ಹೆಚ್ಚಿಸಲ್ಪಟ್ಟಿತು ಮಹಿಮಾ ಚ ನನ್ನ ಮದೀಯ ಮಹಿಮಾ ಅದ್ಯ ವರ್ಧಿ ಭವತಾ ಧ್ರುವಂ ಖಂಡಿತವಾಗಿ ನಿನ್ನಿಂದಾಗಿ ವರ್ಧಿತವಾಯಿತು ಪ್ರವರ್ಧಿತವಾಯಿತು ಕದಾಚಿದ ಅಗುಣಶ್ಚೇ ಜಾಯತೆ ಕ್ಷಮ್ಯತಾ ಇದೆ ಒಂದು ವೇಳೆ ಏನಾದರೂ ಅಚಾತುರ್ಯವಾದರೆ ಯಾವುದಾದ್ರೂ ಸಂದರ್ಭದಲ್ಲಿ ಏನಾದರೂ ಪ್ರಮಾದಗಳು ನಡೆದು ಬಿಟ್ಟರೆ ದಯವಿಟ್ಟು ನೀನು ಕ್ಷಮಿಸಬೇಕು ಬ್ರಹ್ಮೋವಾಚ ಈ ರೀತಿಯಾಗಿ ವಿಷ್ಣು ಹೇಳ್ತಾನೆ ಶಂಭುವಿನ ಅಥವಾ ಮೂಲ ಪರಮಾತ್ಮ ಹತ್ರ ಬ್ರಹ್ಮ ಹೇಳ್ತಾನೆ ತದಾ ಶಂಭುಸ್ತದೀಯ ಹಿ ಶುತ್ವ ವಚನ ಮುತ್ತಮಂ ಉವಾಚ ವಿಷ್ಣು ೀತ ಉಚ ವಿಷ್ಣು ಸುಪ್ರೀತಿಯ ಕ್ಷಮ್ಯಾ ತೆ ಅಗುಣತಮಯ ಬ್ರಹ್ಮ ಹೇಳ್ತಾನೆ ಆಗ ತದ ಶಂಭು ತದೀಯ ಶುತ್ ವಚನ ಉತ್ತಮ ಆ ಉತ್ತಮವಾದ ಮಾತನ್ನ ಕೇಳಿ ವಿಷ್ಣು ಹೇಳಿದಂತಹ ಉತ್ತಮವಾದ ಮಾತನ್ನು ಕೇಳಿ ಸುಪ್ರೀತನಾಗಿ ಉವಾಚ ವಿಷ್ಣುಂ ಸುಪ್ರೀತ್ಯ ಸುಪ್ರೀತನಾಗಿ ಸುಪ್ರೀತಿಯಿಂದ ವಿಷ್ಣುವನ್ನು ಕುರಿತು ಹೇಳ್ತಾನೆ ಕ್ಷಮ್ಯಾ ತೇ ಅಗುಣತಾಮಯ ನಿನ್ನ ಅವಗುಣಗಳು ಏನಾದರೂ ಆದಲ್ಲಿ ಇದ್ದಲ್ಲಿ ನಾನು ಅದನ್ನು ಕ್ಷಮಿಸ್ತೇನೆ ಅಂತೇಳಿ ಹೇಳ್ತಾನೆ ಏ ಹರಿಂ ನೌ ಸಹ ಕರಾಭ್ಯಾಂ ಪರಮೇಶ್ವರ ಪಸ್ಪರ್ಶ ಸಕಲಾಂಗೇಶ ಕೃಪಯಾತ ಕೃಪಾ ನಿಧಿ ಹೀ ಹೀಗೆ ಆ ಪರಮೇಶ್ವರನು ವಿಷ್ಣುವಿಗೆ ಹೇಳಿ ನಮ್ಮೀರುವರ ಶರೀರವನ್ನು ಕೂಡ ಕೃಪೆಯಿಂದ ತನ್ನ ಎರಡು ಕೈಗಳಿಂದ ತಡವಿದನು ಬೆಂ ತಡವಿದ ಹಾಂ ಸ್ಪರ್ಶಿಸಿದ ಹ್ಞೂ ತನ್ನ ಮಕ್ಕಳ ಶಿಶುಗಳನ್ನು ಹೇಗೆ ತಪ್ಪನ ಪ್ರೀತಿಯಿಂದ ಮುದ್ದಾಡ್ತಾನ ತಡುತ್ತಾನೆ ರೀತಿ ತಡವಿದ ಸ್ಪರ್ಶಿಸಿದ ಆದಿಶ್ಯ ವಿವಿಧಾನ್ ಧರ್ಮ ಧರ್ಮ ದದೌ ವರಾಶ್ಚಾವಿತ ಚಿ ಹಿತ ಚಿಕೀರ್ಷಯ ಅಂದರೆ ಹೀಗೆ ಎಲ್ಲ ದುಃಖಗಳನ್ನು ಪರಿಹರಿಸತಕ್ಕಂತಹ ಶಿವನು ನಾನಾ ವಿಧವಾದ ಧರ್ಮಗಳನ್ನು ಉಪದೇಶಿಸಿ ನಮ್ಮ ಹಿತವನ್ನು ಬಯಸಿನ ಮೀರುವರಿವು ಅನೇಕ ವರಾನ್ ಅನೇಕಾನ್ ಚ ದದವು ನೀಡಿದ ಅನೇಕ ವರಗಳನ್ನು ಕೊಟ್ಟ ನಮ್ಮಿಬ್ಬರ ಹಿತವನ್ನು ನೋಡಿ ಬಯಸಿ ಚಿಕೀರ್ಷ ಹಿತವನ್ನು ಮಾಡಬೇಕೆನ್ನತಕ್ಕಂಥ ದೃಷ್ಟಿಯಿಂದ ಚಿಕೀರ್ಷ ಅಂತೇಳಿದರೆ ಕರ್ತುಂ ಇಚ್ಛಾ ಚಿಕೀರ್ಷ ಮಾಡಲು ಇಚ್ಛೆ ಇಚ್ಛೆ ಎನ್ನತಕ್ಕಂಥ ಚಿಕೀರ್ಷ ಹೇಗೆ ಜ್ಞಾತು ಇಚ್ಛಾ ಜಿಜ್ಞಾಸ ತಿಳಿಯುವ ಇಚ್ಛೆ ಇದ್ದರೆ ಅದು ಜಿಜ್ಞಾಸ ಪಾತು ಇಚ್ಛಾ ಪಿಪಾಸ ಹ್ಞೂ ಕುಡಿಯುವ ಪಿಪಾಸೆ ಅಂತ ಹೇಳ್ತೇವೆ ಬಾಯಾರಿಕೆ ಅಂತೇಳಿ ಹ್ಞೂ ಬುಭುಕ್ಷಾ ಅಂದರೆ ಭೋಗ್ತು ಇಚ್ಛಾ ಉಣ್ಣಲು ಅಂದರೆ ಹಸಿವಾಗ್ತಾಯಿದೆ ಉಣ್ಣುವ ಇಚ್ಛೆ ಇದೆ ಅಂತೇಳಿದರೆ ಅದಕ್ಕೆ ಬುಭುಕ್ಷಾ ಅಂತೇಳಿ ಹ್ಞೂ ಪಿಪಟಿಶಾ ಅಂದರೆ ಹ್ಞೂ ಪಠಿತು ಇಚ್ಛಾ ಓದಲು ಇಚ್ಛೆ ಇದ್ದರೆ ಪಿಪಟಿಶಾ ಅಂತ ಹೇಳ್ತದೆ ಹಾಗೆ ಗಂತುಂ ಇಚ್ಛಾ ಜಿಗಮಿಷಾ ಹೀಗೆ ಬರ್ತದೆ ಜಿಗಮಿಷುಹು ಅಂತೇಳಿದರೆ ಆ ಇಚ್ಛೆ ಉಳ್ಳವ ಅಂತೇಳಿ ಇಚ್ಛುಹು ಅಂದರೆ ಇಚ್ಛೆ ಉಳ್ಳವ ಅಂತೇಳಿ ಹಾಗೆ ಹಾಗೇ ಇಲ್ಲಿ ಚಿಕೀರ್ಷು ಅಂದರೆ ಕರ್ತುಂ ಇಚ್ಛಾ ಎಸ್ ಸಹ ಚಿಕೀರ್ಷು ಅವನು ಚಿಕೀರ್ಷು ಹಾಗೆ ಚಿಕೀರ್ಷಾ ಅಂತೇಳಿದರೆ ಕರ್ತು ಇಚ್ಛಾ ಚಿಕೀರ್ಷಾ ಹಾಗೆ ಬರ್ತದೆ ಇದರಲ್ಲಿ ನಮ್ಮ ಹಿತವನ್ನು ಬಯಸಿ ಹಿತವನ್ನು ಮಾಡಲು ಇಚ್ಛೆ ಉಳ್ಳುವನಾಗಿ ನಮಗೆ ಕೊಟ್ಟ ಬ್ರಹ್ಮ ವಿಷ್ಣುವಳಿಗೆ ಅಂತೇಳಿ ಹ್ಞೂ ಆದೇಶ ವಿವಿಧಾನ್ ಧರ್ಮಾನ್ ಅನೇಕ ಧರ್ಮ ಸೂಕ್ಷ್ಮಗಳನ್ನು ನಮಗೆ ಉಪದೇಶ ಮಾಡಿ ಆದೇಶ ಮಾಡಿ ಸರ್ವ ದುಃಖ ಹರೋಹರ ಎಲ್ಲ ದುಃಖವನ್ನು ಹೋಗಲಾಡಿಸ್ತಕ್ಕಂತಹ ಎಲ್ಲ ದುಃಖ ಹರಣ ಮಾಡತಕ್ಕಂತಹ ಹರ ದುಃಖ ಹರಣ ಮಾಡಲು ಕ್ಷಮನಾದಂತಹ ಕ್ಷಮತೆ ಉಳ್ಳಂತಹ ಸಮರ್ಥನಾದಂತಹ ಅನೇಕ ವರಗಳನ್ನು ನಮ್ಮ ಹಿತದ ದೃಷ್ಟಿಯಿಂದ ಕೊಟ್ಟ ತತಸ್ ಭಗವಾನ್ ಶಂಭು ಭಗವಾಂಶ್ಚಂಬು ಭಗವಾಂಶ್ ಛಂಭು ಅಂದರೆ ಅದು ಭಗವಾನ್ ಶಂಭು ಅಂಥೇಳಿ ಅಲ್ಲಿ ಸಂಧ್ಯಾ ಆಗುವ ಭಗವಾನ್ ಶಂಭು ಅಂಥೇಳಿ ಆಗ್ತದೆ ಕೃಪಯ ಭಕ್ತವತ್ಸಲೋ ದೃಷ್ಟ್ಯಾ ಸಂಪಶ್ಯತೋ ಶೀಘ್ರಂ ತತ್ರ ಆಮೇಲೆ ತತಃ ಸಹ ಭಗವಾನ್ ಶಂಭು ಆ ಭಗವ ಭಕ್ತವತ್ಸಲ ಶಂಭು ಭಕ್ತವತ್ಸಲ ನಮ್ಮನಿ ಕೃಪೆಯನ್ನು ತೋರುತ್ತಾ ಕೃಪೆಯ ದೃಷ್ಟ್ಯಾ ನಾವಿಬ್ಬರೂ ನೋಡ್ತಾ ಇದ್ದ ಹಾಗೆ ಸಂಪಶ್ಯತೋ ಶೀಘ್ರಂ ತತ್ರ ಅಂತರಧೀಯತೆ ಬಹುಬೇಗಿನ ಅಲ್ಲಿಯೇ ಕಣ್ಮರೆಯಾದ ಮಾಯವಾದ ಅದೃಶ್ಯನಾದ ಅವ್ಯಕ್ತನಾದ ತ ಪ್ರಭೃತಿ ಲೋಕೆಸ್ ಲಿಂಗಪೂಜಾ ವಿಧಿ ಸ್ಿಂಗೇ ಪ್ರತಿಷ್ಠಿತ ಶಂಭು ಭುಕ್ತಿ ಮುಕ್ತಿ ಪ್ರದಾಯಕ ಅಲ್ಲಿಂದ ತೊಡಗಿ ಅದು ಮೊದಲುಗೊಂಡು ಈ ಲೋಕದಲ್ಲಿ ಲಿಂಗಪೂಜಾ ವಿಧಾನವು ಆಚರಣೆಗೆ ಬಂದಿತು ತದಾ ಪ್ರಭೃತಿ ಅಲ್ಲಿನಿಂದ ಅಲ್ಲಿಂದ ತೊಡಗಿ ಅಸ್ಮಿನ್ ಲೋಕೆ ಲಿಂಗಪೂಜಾವಿಧಿ ಸ್ಮೃತಃ ಹೇಳಲ್ಪಟ್ಟಿದೆ ಲಿಂಗೆ ಪ್ರತಿಷ್ಠಿತ ಶಂಭುವು ಭುಕ್ತಿ ಮುಕ್ತಿ ಪ್ರದಾಯಕ ಪ್ರದಾಯಕ ಅಂದರೆ ಭುಕ್ತಿಯನ್ನು ಮುಕ್ತಿಯನ್ನು ಎರಡನ್ನು ಕೊಡತಕ್ಕಂತಹ ಅಂದರೆ ಭೋಗಭಾಗ್ಯಗಳನ್ನು ಮತ್ತು ಮೋಕ್ಷಫಲವನ್ನು ಎರಡನ್ನೂ ಕೂಡ ನೀಡತಕ್ಕಂತಹ ಶಂಭುವು ಲಿಂಗದಲ್ಲಿ ಸದಾ ಸಾನ್ನಿಧ್ಯವನ್ನು ವಹಿಸಿರ್ತಾನೆ ಸನ್ನಿಹಿತನಾಗಿರ್ತಾನೆ ನೆಲೆಸಿರ್ತಾನೆ ಲಿಂಗ ವೇದಿರ್ಮಹಾದೇವಿ ಲಿಂಗಂ ಸಾಕ್ಷಾನ್ ಮಹೇಶ್ವರ ಲಯನಾಲ್ ಲಿಂಗಂತ್ಯುಕ್ತತ್ರ ನಿಖಿಲಂ ಜಗತ್ ಲಿಂಗದ ವೇದಿಕೆ ಪೀಠ ಏನಿದೆ ಅದು ಮಹಾದೇವಿಯಾದ ಪಾರ್ವತಿ ಎಂದು ತಿಳಿ ಲಿಂಗಂ ಸಾಕ್ಷಾನ್ ಮಹೇಶ್ವರ ಲಿಂಗವು ಸಾಕ್ಷಾತ್ ಮಹೇಶ್ವರನೇ ಲಯನಾಲ್ ಲಿಂಗಂತ್ಯುಕ್ತ ನಿಖಿಲಂ ಜಗತ್ತು ಅಲ್ಲಿಯೇ ಎಲ್ಲವೂ ಲೀನವಾಗಿ ಜಗದ ಜಗತ್ತೆಲ್ಲವೂ ಲೀನವಾಗಿ ಹೋಗುವುದರಿಂದಲೇ ಇದಕ್ಕೆ ಲಿಂಗ ಅಂತೇಳಿ ಹೆಸರುಂಟಾಯಿತು ಲಯನಾಥ ಲಿಂಗಂ ಇತ್ಯ ಲಯನಾಲ್ ಲಿ ಲಿಂಗಂತ್ಯುಕ್ತಂ ತತ್ರವ ನಿಖಿಲಂ ಜಗತ್ತು ಅಲ್ಲಿಯೇ ಲಯವನ್ನು ಹೊಂದುವುದರಿಂದ ಹಾಗಾಗಿ ಲಯಕರ್ತ ಅಂತ ಶಿವನಿಗೆ ಪ್ರಸಿದ್ಧವಾದದ್ದು ಯಾಕಂದರೆ ಎಲ್ಲವೂ ಅದರಲ್ಲೇ ಲಯವನ್ನು ಹೊಂದುವಂಥದ್ದು ಹೆಚ್ಚು ಇಲ್ಲಿ ಸೃಷ್ಟಿ ಆಗುವುದಕ್ಕಿಂತಲೂ ಲಯ ಮಾಡುವುದಕ್ಕೆ ಜನರು ಹೆದರು ಹೆದರ್ತಾರೆ ಸಂಹಾರಕ್ಕೆ ಸೃಷ್ಟಿಯಾಗುವುದು ಒಂದು ಸಂತೋಷದ ವಿಚಾರ ಲಯ ಆಗುವುದು ಒಂದು ಭಯದ ವಿಚಾರ ಆಗಿರ್ತದೆ ಅಂದರೆ ನಿಜವಾದ ಜ್ಞಾನಿ ಅಲ್ಲದವನಿಗೆ ತಾನು ಆತ್ಮ ತಾನು ಅವಿನಾಶಿ ಎನ್ನುವ ದೃಷ್ಟಿ ಇಲ್ಲದವನಿಗೆ ತಾನು ಕೇವಲ ಪಾಂಚಭೌತಿಕವಾದೇಹ ಎನ್ನುವ ದೃಷ್ಟಿ ಇರುವವನಿಗೆ ಮರಣವು ಅತ್ಯಂತ ಭಯವನ್ನುಂಟು ಮಾಡುವಂಥದ್ದಾಗಿರ್ತದೆ ಹಾಗಾಗಿ ಆ ಅಂತಹ ಕರ್ಮವನ್ನು ಕೂಡ ಮಾಡಲು ಸಮರ್ಥ ಇಡೀ ಜಗತ್ತನ್ನೇ ತನ್ನಲ್ಲೇ ಲೀನವಾಗಿಸಬಲ್ಲಂಥವಾ ಅವನು ಹಾಗಾಗಿ ಆ ಲಯನ ಶಕ್ತಿ ಲೀನ ಮಾಡತಕ್ಕಂಥ ಶಕ್ತಿ ಇರುವ ಕಾರಣ ಲಿಂಗ ಅಂಥೇಳಿ ಹೆಸರು ಬಂತು ಎಷ್ಟು ಲೈಂಗಂ ಭಟೆ ಎನಿತ್ಯಂ ಆಖ್ಯಾನಂ ಲಿಂಗ ಸನ್ನಿಧವು ಷಣ್ಮಾಸಾತ್ ಶಿವರೂಪೋ ವೈನಾತ್ರ ಕಾಜ್ಯ ನೋಡಿ ಯಾವಾಗತನು ಲಿಂಗದ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಈ ಲಿಂಗದ ಮಹಿಮಾಮಯವಾದಂತಹ ಆಖ್ಯಾನವನ್ನು ಓದುತ್ತಾನೋ ಯಹ ತು ಲೈಂಗಂ ಆಖ್ಯಾನಂ ಲಿಂಗ ಪಠೇತ್ ಲೈಂಗ ಲಿಂಗಕ್ಕೆ ಸಂಬಂಧಿಸಿದ ಅಂಥೇಳಿ ಶಿವಲಿಂಗದ ಒಂದು ಮಹಿಮೆಯನ್ನು ಯಾರು ಓದುತ್ತಾನೋ ಶಿವಲಿಂಗದ ಸನ್ನಿಧಿಯಲ್ಲಿಯೇ ಯಾ ಎಷ್ಟು ಸಮಯ ಷಣ್ಮಾಸಾತ್ ಆರು ತಿಂಗಳ ಒಳಗಾಗಿಯೇ ಆತ ಶಿವರೂಪೋ ವೈ ನಾತ್ರ ನ ಅತ್ರ ಕಾರ್ಯಾಚಾರಣ ಆರು ತಿಂಗಳೊಳಗಾಗಿ ಶಿವನಂತೆಯೇ ಅವನಾಗ್ತಾನೆ ಶಿವಸ್ವರೂಪಿ ಆಗ್ತಾನೆ ಈ ಅಂಶದಲ್ಲಿ ವಿಚಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ ನ ಅತ್ರ ಕಾರ್ಯ ವಿಚಾರಣ ಯಸ್ತು ಲಿಂಗಸಮೀಪೇತು ಕಾರ್ಯಕಿಂಚಿತ್ ಕರೋತಿ ಚ ತುಂಬ ಪುಣ್ಯಫಲಂ ವಕ್ತು ನ ಶಕ್ನೋಮಿ ಮಹಾಮುನೇ ಅಯ್ಯ ಮಹಾಮುನಿಯೇ ದೇವರ್ಷಿ ನಾರದನೇ ಬ್ರಹ್ಮ ಹೇಳುವಂಥದ್ದು ತನ್ನ ಮಗನಾದ ನಾರದನಿಗೆ ಇದು ನಾರದನಿಗೆ ನಾರದ ಶಿವನ ಮಹಿಮೆಯನ್ನು ಕೇಳುವಂಥದ್ದು ಬ್ರಹ್ಮನ ಹತ್ರ ಬಂದು ಶಿವನ ಮಾಯೆಯಿಂದಾಗಿ ಆವಾಗ ನಾವು ಹಿಂದೆ ನೋಡಿದ್ದೆವು ನಾರದ ನಾರದನು ಕೂಡ ಎಂತಹ ಅಷ್ಟು ಜಿತೇಂದ್ರನಾಗಿದ್ದ ದೇವರ್ಷಿಯು ಕೂಡ ಮಾಯಾ ಮೋಹಿತನಾಗಿ ಆ ಸುಮತಿ ಅನ್ನತಕ್ಕಂತಹ ಮದುವೆ ಆಗಲಿಕ್ಕೆ ಹೋಗಿರ್ತಾನೆ ಅಂತಹ ಸನ್ಯಾಸಿ ಕೂಡ ಅಂದರೆ ಶಿವಮಾಯೆ ಪ್ರಬಲವಾದದ್ದು ಅಂತೇಳಿ ತಿಳಿದು ಆಮೇಲೆ ಶಿವಮಹಿಮೆಯನ್ನು ವಿಷ್ಣುವಿನ ಮಾ ಆಜ್ಞೆಯ ಪ್ರಕಾರ ಬ್ರಹ್ಮನಲ್ಲಿಗೆ ಹೋಗಿ ತಿಳಿಯುತ್ತಾನೆ ಆಗ ಬ್ರಹ್ಮ ಹೇಳುವಂಥದ್ದು ಇದನ್ನೆಲ್ಲ ನಾರದರಿಗೆ ಅದನ್ನು ಇಲ್ಲಿ ಸೂತ ಮುನಿಗಳು ನೈಮಿಶಾರಣ್ಯದಲ್ಲಿ ಇವರಿಗೆ ಶೌನಕಾದಿ ಮಹರ್ಷಿಗಳಿಗೆ ಹೇಳ್ತಾ ಇದ್ದಾರೆ ಅದನ್ನೇ ಈಗ ನಾವು ಇಲ್ಲಿ ವಿಚಾರಿಸ್ತಾ ಇದ್ದೇವೆ ಆ ಶಿವಪುರಾಣವನ್ನು ಓದ್ತಾ ಇದ್ದೇವೆ ನಾವು ಸೂತ ಅಲ್ಲಿ ಏನು ಬ್ರಹ್ಮನು ಏನು ಘಟನೆ ನಡೆಯಿತೋ ಅದನ್ನು ವಿಷ್ಣುವಿನ ಆಜ್ಞೆಯಂತೆ ಬ್ರಹ್ಮನು ತನ್ನ ಮಾನಸ ಪುತ್ರನಾದ ದೇವರ್ಷಿ ನಾರದರಿಗೆ ಏನು ಹೇಳಿದರು ಆ ಮೂಲ ಪರಮಾತ್ಮನ ಸದಾಶಿವನ ಒಂದು ಮಹಿಮೆಯನ್ನು ಅದನ್ನು ವ್ಯಾಸಮುಖೇನವಾಗಿ ಉಪದೇಶ ಪಡೆದಂತಹ ಸೂತ ಮುನಿಗಳು ಮುನಿಗಳಿಗೆ ಏನು ಹೇಳಿದರೋ ಅದನ್ನು ಈಗ ಅಂತಹ ಶಿವಪುರಾಣ ನಾವು ಈಗ ನೋಡ್ತಾ ಇದ್ದೇವೆ ಹಾಗೆ ಇಲ್ಲಿ ಏನು ಹೇಳ್ತಾರೆ ಯಾವ ಪುರುಷನು ಶಿವಲಿಂಗದ ಬಳಿಯಲ್ಲಿ ಯಾವುದಾದರೂ ಆಗಲಿ ಕೆಲಸವನ್ನ ಮಾಡ್ತಾನೋ ಯಹ ತು ಲಿಂಗ ಸಮೀಪೇತು ಕಾರ್ಯಂ ಕಿಂಚಿತ್ ಕಂಚಿತ್ ಕಾರ್ಯಂ ಕರೋದು ಏನೇ ಸೇವೆಯನ್ನು ಮಾಡಲಿ ಭಗವಂತನ ಸೇವೆ ಶಿವಲಿಂಗದ ಸಮೀಪದಲ್ಲಿ ತಸ ಪುಣ್ಯಫಲಂ ವಕ್ತು ನ ಶಕ್ನೋಮಿ ಮಹಾಮುನಿ ಪುಣ್ಯ ಪಾಪಕಾರ್ಯ ಅಲ್ಲ ಯಾವುದೇ ಒಳ್ಳೆಯ ಕೆಲಸ ಭಗವಂತನ ಸೇವೆ ಇರ್ಬೋದು ಆ ಶಿವಲಿಂಗದ ಸಮೀಪದಲ್ಲಿ ಸಾನ್ನಿಧ್ಯದಲ್ಲಿ ಮಾಡಿದಂತಹ ಪುಣ್ಯ ಕಾರ್ಯವು ಅದು ಕಿಂಚಿತ್ತಾದರೂ ಕೂಡ ಅದರ ಫಲವನ್ನು ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅನಿರ್ವಚನೀಯವಾದದ್ದದು ಅಂಥೇಳಿ ಬ್ರಹ್ಮ ಹೇಳ್ತಾನೆ ಇದು ಶ್ರೀ ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿತಾಂ ಪ್ರಥಮಖಂಡೇ ಸೃಷ್ಟ್ಯುಪಾಖ್ಯಾನಿ ಸೃಷ್ಟ್ಯುಪಾಖ್ಯಾನೆ ಪರಮಶಿವತತ್ವವರ್ಣನೂ ನಾಮ ದಶಮೋಧ್ಯಾಯ ಇಲ್ಲಿಗೆ ಶಿಶುವ ಶಿವ ಮಹಾಪುರಾಣದಲ್ಲಿ ಎರಡನೇದಾದ ರುದ್ರ ಸಮಿತಿಯಲ್ಲಿ ಮೊದಲನೆಯ ಖಂಡವಾದ ತ್ಯಷ್ಟುಪಾಖ್ಯಾನದಲ್ಲಿ ಪರಮಶಿವತತ್ವವರ್ಣನಾ ಎನ್ನತಕ್ಕಂಥ ಒಂಬತ್ತನೇ ಅಧ್ಯಾಯ ಹತ್ತನೇ ಅಧ್ಯಾಯ ಮುಗಿಯಿತು ಇಲ್ಲಿಗೆ ಹತ್ತನೇ ಅಧ್ಯಾಯ ಮುಗಿಯಿತು ಇನ್ನು ಹನ್ನೊಂದನೇ ಅಧ್ಯಾಯ ಮುಂದೆ ನೋಡೋಣ ಹರೇ ಓಂ ತತ್ಸ ಶಿವಾರ್ಪಣಮಸ್ತೂ